ಯಾರ್ ಕೃಷ್ಣ ಶಾಸ್ತ್ರಿಗಳವರು ಯಾರ್ ಕೃಷ್ಣ ಶಾಸ್ತಿಗಳು ಆಗರ್ಭ ಹೇಳಬಹುದು ಅವರ ತಂದೆ ಅಂಬಳೆ ರಾಮಕೃಷ್ಣ ಶಾಸ್ತಿಗಳು ಮೈಸೂರಿನ ಸಂಸ್ಕೃತ ಮಹಾಪಾಠ ಶಾಲೆಯಲ್ಲಿ ವ್ಯಾಕರಣ ಶಾಸ್ತದ ಮುಖ್ಯೋಪಾಧ್ಯಾಯರಾಗಿದ್ದರು ಅವರ ವ್ಯಾಕರಣ ಪಾಂಡಿತ್ವದ ಜೊತೆಗೆ ಜ್ಯೋತಿಷ್ಯ ಆಯುರ್ವೇದ ಪರಿಶ್ರಮವೂ ಸೇರಿತ್ತು ಹೀಗೆ ವಿದ್ವತ್ತೆ ಕೃಷ್ಣಶಾಸ್ತಿಗಳಿಗೆ ಹುಟ್ಟಿನಿಂದಲೇ ಬಂದಿತ್ತೆಂದು ಹೇಳಬಹುದು ಕೃಷ್ಣಶಾಸ್ತ್ರಿಗಳಿಗೆ ಚಿಕ್ಕಂದಿನಲ್ಲಿಯೇ ಮಾತೃ ಉಯ್ಯೋಗವಾಗಿದ್ದರಿಂದ ಅವರಲ್ಲಿ ಆರ್ದ್ರ ಹೃದಯತೆ ಸಂದರ್ಭ ವಶದಿಂದಲೂ ಉಂಟಾಯಿತೆಂದು ಹೇಳಬಹುದು ಬಹುಮಂದಿಯೇ ಕೃಷ್ಣಶಾಸ್ತ್ರಿಗಳು ಉಪಕಾರಿಗಳಾಗಿದ್ದರು ಕಷ್ಟದಲ್ಲಿದ್ದವರಿಗೆ ಅವರ ಮರುಕ ಯಾವಾಗಲೂ ಸಿದ್ಧವಾಗಿತ್ತು ತಮ್ಮನ ಮೇಲೆ ಅವರಿಗೆ ಅತಿಶಃ ಅತಿಶಯವಾದ ವಾತ್ಸಲ್ಯ ತಾಯಿ ಸಾಯುವಾಗ ಆತ ಎಳೆಯ ಮಗುವಾಗಿದ್ದನೆಂಬುದನ್ನು ಪದೇ ಪದೇ ನೆಲೆಸಿಕೊಳ್ಳುತ್ತಿದ್ದರು ಕೃಷ್ಣಶಾಸ್ತ್ರಿಗಳನ್ನು ಕುರಿತು ಮಾತನಾಡಬೇಕಾದರೆ ನನ್ನ ಮುಂದೆ ಒಂದು ಪ್ರಶ್ನೆ ಹೇಳುತ್ತದೆ ಕೃಷ್ಣಶಾಸ್ತ್ರಿಗಳು ಮುಖ್ಯವಾಗಿ ಪನಿ ಪಂಡಿತರೆ ರಸಿಕರೇ ಸಾಧುಗೃಹಸ್ಥರೇ ಕಾರ್ಯಾಧ್ಯಕ್ಷರೇ ಕೃಷ್ಣಶಾಸ್ತ್ರಿಗಳ ಮೊದಮೊದಲಿನ ವಿದ್ಯಾಭ್ಯಾಸ ಸಂಸ್ಕೃತದಲ್ಲಿ ಸಾಂಪ್ರದಾಯಿಕ ಕ್ರಮದಲ್ಲಿ ಅವರ ತಂದೆಯವರ ಬಳಿ ಆಮೇಲೆ ಅವರು ಇಂಗ್ಲಿಷ್ ಕಾಲೇಜು ಸೇರಿ ಬಿಎಂ ಶ್ರೀಕಂಠಯ್ಯನವರ ಪ್ರಭಾವಕ್ಕೊಳಗಾಗಿ ಕನ್ನಡ ಕೊಲಿದರು ಅವರ ಹೈದರಾಬಾದಿನಲ್ಲಿ ಅವರು ಹೈದರಾಬಾದಿನಲ್ಲಿ ಮಾಡಿದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣದಲ್ಲಿಯೂ ಪರಿಷತ್ ಪತ್ರಿಕೆಯ ಸಂಪಾದಕರಾಗಿ ಬರೆದ ಲೇಖನಗಳಲ್ಲೂ ತಮ್ಮ ಕನ್ನಡ ಮಮತೆಯನ್ನು ಪ್ರಕಟವಾಗಿ ಒಪ್ಪಿಕೊಂಡಿದ್ದಾರೆ ಸಂಸ್ಕೃತಕ್ಕೆ ನಮ್ಮ ವಿಶೇಷ ರಕ್ಷಣೆ ಅವಶ್ಯವಿಲ್ಲ ಪ್ರಪಂಚದ ಎಲ್ಲ ದೇಶಗಳು ಸಂಸ್ಕೃತವನ್ನು ಗೌರವಿಸುತ್ತವೆ ಇಂಗ್ಲೆಂಡಿನವರು ಜರ್ಮನಿಯವರು ಫ್ರಾನ್ಸಿನವರು ಅಮೆರಿಕದವರು ಸಂಸ್ಕೃತವನ್ನು ಪೋಷಿಸಲು ಮುಂದೆ ಬಂದಿದ್ದಾರೆ ನಮ್ಮ ಕನ್ನಡಕ್ಕೆ ಅಂತ ಯೋಗವೆಲ್ಲಿದೆ ಕನ್ನಡಿಗರು ಅದನ್ನು ರಕ್ಷಿಸಿಕೊಂಡರೆ ಉಂಟು ಅವರು ಉದಾಸೀನರಾದರೆ ಅದನ್ನು ಕೇಳುವವರು ಬೇರೆ ಯಾರಿದ್ದಾರೆ ಇದು ಕೃಷ್ಣ ಪದೇ ಪದೇ ಬರುತ್ತಿದ್ದ ಈ ಯೋಚನೆಯ ಫಲಿತಾಂಶ ಅವರ ಸಾಹಿತ್ಯ ಸೇವೆ ಮತ್ತು ಅವರ ಕರ್ನಾಟಕ ಸಂಘದ ದುಡಿತ ನಿತ್ಯ ಜೀವನದಲ್ಲಿ ಶಾಸ್ತಿಗಳು ಸಂಪ್ರದಾಯಸ್ಥರು ಸದಾ ವಿಚಾರಶೀಲರು ದೇವತಾರ್ಚನೆ ಪಾರಾಯಣ ಮೊದಲಾದ ನಿತ್ಯ ಕರ್ಮಗಳಲ್ಲಿ ಶ್ರದ್ಧಾವಂತರು ತಮ್ಮ ಮನಸ್ಸಿಗೊಪ್ಪಿದ ಸತ್ಕಾರ್ಯಗಳಿಗೂ ಸಾರ್ವಜನಿಕ ಸಂಸ್ಥೆಗಳಿಗೂ ಉದಾರವಾಗಿ ಸಹಾಯ ಕೊಡುತ್ತಿದ್ದರು ಗುಪ್ತದಾನ ಒಂದು ದಿನ ಗೋಕುಲೆ ಸಾರ್ವಜನಿಕ ಸಂಸ್ಥೆಯಲ್ಲಿ ಯಾವುದೋ ಸಮಾರಂಭ ಆಗ ಶ್ರೀ ಶಾಸ್ತ್ರಿಗಳು ಅಲ್ಲಿಗೆ ಎಲ್ಲರೂ ಬರುವಂತೆ ಬಂದರು ಅಲ್ಲಿ ಅಂದು ಬಹುಮಂದಿ ಮಹಿಳೆಯರು ಬಾಲಕ ಬಾಲಕಿಯರು ಸೇರಿದ್ದರು ಅವರಿಗೆಲ್ಲ ಸಿಹಿಬೂಂದಿ ಪ್ರಸಾದ ಸಿದ್ಧವಾಗುತ್ತಿತ್ತು ಕೃಷ್ಣಶಾಸ್ತಿಗಳು ಸಂಸ್ಥೆಯ ಕಾರ್ಯಕರ್ತರೊಬ್ಬರನ್ನು ಆ ಪ್ರದಾ ಪ್ರಸಾದಕ್ಕಾಗಿ ಎಷ್ಟು ಖರ್ಚಾಗಬಹುದೆಂದು ಗುಟ್ಟಾಗಿ ಕೇಳಿದರು ಆತನ ಉತ್ತರವನ್ನು ಕೇಳಿದೊಡನೆಯೇ ಮನೆಗೆ ಹೋಗಿ ಎಂಬತ್ತು ರೂಪಾಯಿಗೆ ಚೆಕ್ ಬರೆದು ತಂದುಕೊಟ್ಟರು ಇದರಲ್ಲಿ ಮುಖ್ಯವಾದದ್ದು ಮೊಬಲಗಲ್ಲ ರೀತಿ ಮುಖ್ಯ ಎಂಬುದನ್ನು ವಾಚಕರು ಗಮನಿಸಿದರು ಹೀಗೆ ಗುಪ್ತದಾನ ಮಾಡುತ್ತಿದ್ದ ಇನ್ನೊಬ್ಬರು ಪ್ರಸಿದ್ಧ ವಿದ್ವಾಂಸರಾದ ಪ್ರೊಫೆಸರ್ ಎಂ ಹಿರಿಯಣ್ಣನವರು ಪ್ರೊಫೆಸರ್ ಹಿರಿಯಣ್ಣನವರು ಬಹುಮಂದಿ ವಿದ್ಯಾರ್ಥಿಗಳಿಗೂ ವಿದ್ವಾಂಸರಿಗೂ ಮಾಸಾಶನ ಮೊದಲಾದ ರೂಪಗಳಲ್ಲಿ ಸಹಾಯ ಕೊಡುತ್ತಿದ್ದರು ಆದರೆ ಇದು ಗೂಡ ಸಹಾಯ ಅದನ್ನು ಪಡೆದವರು ಆ ಉಸಿರಬಾರದೆಂದು ನಿಯಮ ನನಗೆ ತಿಳಿದಿದ್ದ ಒಬ್ಬ ವಿದ್ಯಾರ್ಥಿ ಸಂಸ್ಕೃತ ವಿದ್ಯಾರ್ಥಿ ಆತ ಪರೀಕ್ಷೆಗಳಲ್ಲಿ ಉತ್ತೀರ್ಣನಾಗಿ ಕಾಲಕ್ರಮದಲ್ಲಿ ಒಳ್ಳೆಯ ಉದ್ಯೋಗವನ್ನು ಸಂಪಾದಿಸಿಕೊಂಡು ಸಂಭಾವಿತನೆಸಿಕೊಂಡ ಆತನು ವಿದ್ಯಾರ್ಥಿಯಾಗಿದ್ದಾಗ ಕಾಲದಲ್ಲಿ ಯಾಗಿದ್ದ ಕಾಲದಲ್ಲಿ ತನ್ನ ಸ್ನೇಹಿತನೊಬ್ಬನು ಕಷ್ಟ ಹೇಳಿಕೊಂಡಾಗ ಕಣಿಕರಿಸಿ ಅವನು ಹಿರಿಯಣ್ಣವರಲ್ಲಿ ಯಾಚನೆ ಮಾಡಬಹುದೆಂದು ಸೂಚಿಸಿದ ಆ ಎರಡನೆಯ ವಿದ್ಯಾರ್ಥಿ ಆ ಸಲಹೆಯ ಸಲಹೆಯಂತೆ ಹಿರಿಯಣ್ಣನವರನ್ನು ಬೇಡಿದ ಸಹಾಯ ದೊರೆಯಿತು ಆಮೇಲೆ ನಡೆದದ್ದು ಗ್ರಾಹ್ಯವಾದ ಸಂಗತಿ ಎರಡನೆಯ ವಿದ್ಯಾರ್ಥಿಯ ಯಾಚನೆ ಸಫಲವಾದ ಮೇಲೆ ಮೊದಲನೆಯ ವಿದ್ಯಾರ್ಥಿ ತನ್ನ ಪದ್ದತಿಯಂತೆ ಹಿರಿಯಣ್ಣನವರ ಬಳಿಗೆ ಹೋದ ಈತ ಇನ್ನು ಹತ್ತು ತಿಂಗಳು ಕಾಲೇಜಿನಲ್ಲಿ ಇರಬೇಕಾಗಿದ್ದ ಕಾಲ ಹತ್ತು ತಿಂಗಳು ಕರೆದರೆ ಆತ ಎಂಎ ಪರೀಕ್ಷೆ ಮುಗಿಯುವುದಾಗಿತ್ತು ಹಿರಿಯಣ್ಣನವರು ಹತ್ತು ತಿಂಗಳ ಮಾಸಾಚನದ ಒಟ್ಟು ಮೊಬಲಗಳನ್ನು ಪಟ್ಟಣ ಕಟ್ಟಿ ಸಿದ್ಧವಾಗಿರಿಸಿಕೊಂಡಿದ್ದರು ಆ ಪಟ್ಟಣವನ್ನು ವಿದ್ಯಾರ್ಥಿಯ ಕೈಗೆ ಕೊಟ್ಟು ಹೇಳಿದರು ನೀವು ಇನ್ನು ಮೇಲೆ ಬರಬೇಕಾದ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿ ಕೊಂಚ ತಂಬಿ ಬಾದ ಆಗ ಹಿರಿಯಣ್ಣನವರು ಕೇಳಿದರು ನೀವು ಈ ಸಿಂಗ ಸಂಗತಿಯನ್ನು ಯಾರಿಗೂ ಹೇಳಬಾರದೆಂದು ಕೇಳಿಕೊಂಡಿದ್ದೆ ನೀವು ಆಗಲಿ ಎಂದಿದ್ದಿರಿ. ಅದನ್ನು ನಡೆಸಿದಿರೋ ಇಲ್ಲ ಡ್ಯಾಶ್ ಅವರಿಗೆ ಹೇಳಿದೆ ಒಳ್ಳೆಯದಾಯಿತು ಈಗ ನಾನು ಮಾಡಿದ್ದನ್ನು ಯಾರಿಗೂ ಹೇಳಬೇಡಿ ಹಿರಿಯಣ್ಣನವರು ಕಾಲಟಿಯಲ್ಲಿಯೂ ಶೃಂಗೇರಿಯಲ್ಲಿಯೂ ಸಂಸ್ಕೃತ ವಿದ್ಯಾರ್ಥಿಗಳಿಗಾಗಿ ಹಣ ವಿನಿಯೋಗಿಸುತ್ತಿದ್ದರು ಅದು ಗುಪ್ತದಾನವೇ ಕೃಷ್ಣಶಾಸ್ತಿಗಳದ್ದು ಇದೇ ಬಗೆ ಹೊರಗೆ ಕಟ್ಟು ಒಳಗೆ ಮೃದು ವೆಂಕಟನಾರಾಯಣಪ್ಪನವರಿಗೂ ಕೃಷ್ಣಶಾಸ್ತ್ರಿಗಳಿಗೂ ಹತ್ತಾರು ವಿಷಯಗಳಲ್ಲಿ ಹೊಂದಾವಣೆ ಇರಲಿಲ್ಲ ಅವರಿಬ್ಬರಿಗೂ ಮೈತ್ರಿಯಷ್ಟು ಗಾಢವಾಗಿರಲಿಲ್ಲ ಆದರೆ ಇನ್ನಷ್ಟೋ ವಿಷಯಗಳಲ್ಲಿ ಅವರಿಬ್ಬರು ಒಬ್ಬರನ್ನೊಬ್ಬರು ಹೋಲುತ್ತಿದ್ದರು ಇಬ್ಬರದು ಕಟ್ಟುನಿಟ್ಟು ಇಬ್ಬರು ಪ್ರಾಮಾಣಿಕತೆ ಇಬ್ಬರದು ಆಚಾರ ಪರಿಶುದ್ಧತೆ ಇಬ್ಬರೂ ಹೊರಗೆ ಕಟು ಒಳಗೆ ಮೃದು ಪುಷ್ಪ ಸೊಗಸುಗಳು ಬಗೆ ಬಗೆಯಾದವಷ್ಟೇ ಕೇದಗೆ ಉದ್ದುದ್ದ ಮುಳ್ಳು ಗುಲಾಬಿ ದುಂಡು ದುಂಡು ಅದು ಮುಳ್ಳು ಮುಳ್ಳು ಆದರೆ ಕೇದಿಗೆಯನ್ನಪ್ಪಿಕೊಂಡರೆ ಮೈ ಚುಚ್ಚುತ್ತದೆ ಗುಲಾಬಿ ಹೂ ಮಗುವಿನ ತುಟಿಯಂತೆ ಮೃದುವಾಗಿರುತ್ತದೆ ಕದಿಗೆಯ ರೇಖು ಕೆಲವರಿಗೆ ಕೇದಕೆ ಕೇದಗೆ ಇಷ್ಟ ಕೆಲವರಿಗೆ ಗುಲಾಬಿ ಇಷ್ಟ ಕೆಲವರಿಗೆ ಎರಡೂ ಇಷ್ಟ ವೆಂಕಣ್ಣಯ್ಯ ಕೃಷ್ಣಶಾಸ್ತ್ರಿ ವೆಂಕಣ್ಣಯ್ಯ ಕೃಷ್ಣಶಾಸ್ತ್ರಿ ಇವರು ಗುಣಲಕ್ಷಣಗಳಲ್ಲಿ ಬೇರೆ ಬೇರೆ ವೆಂಕಣ್ಣಯ್ಯ ಕೋಲುಕೋಲು ಎತ್ತರ ಕೃಷ್ಣಶಾಸ್ತ್ರಿ ಅಷ್ಟು ಎತ್ತರವಲ್ಲ ಕೋಲುಕೋಲು ಅಲ್ಲ ಗುಂಡು ಗುಂಡು ಅಲ್ಲ ಇರುವಂತಿಗೆಯ ಮಗ್ಗು ಕೋಲುಕೋಲಾಗಿರುತ್ತದೆ ಅದರ ಮನೆ ಚೂಪಾಗಿರುತ್ತದೆ ಆದರೆ ಅದು ನೋಯಿಸಲಾರದು ಹಾರೆಯ ಮನೆ ಚೋಪಿಲ್ಲ ಆದರೆ ಅದು ಸೋಕಿದ ಕಡೆ ನಾವು ಮುಟ್ಟಿ ನೋಡಿಕೊಳ್ಳುವಂತಾಗುತ್ತದೆ ವೆಂಕಣ್ಣಯ್ಯನದು ಸಡಿಲವಾದ ಸಡಿಲದ ಸ್ವಭಾವ ಕೃಷ್ಣಶಾಸ್ತ್ರೀಯದು ಬಿಕ್ಕಟ್ಟಿನದು ವೆಂಕಣ್ಣಯ್ಯನಿಗೆ ಕಾವ್ಯ ಮೊದಲನೆಯದು ಶಾಸ್ತ್ರ ಎರಡನೆಯದು ಕೃಷ್ಣಶಾಸ್ತ್ರಿಗಳಿಗೆ ಎರಡೂ ಸಮಸಮ ಶಾಸ್ತ್ರ ಕೊಂಚು ಮೇಲ್ಗೈ ಎಂದು ಹೇಳಿದರು ಹೇಳಬಹುದು ಕೃಷ್ಣಶಾಸ್ತ್ರಿಗಳು ಜನ್ಮದಿಂದ ವೈದಿಕರು ಮತ್ತು ಆಚಾರಶೀಲರು ಅವರ ಮನೆತನವೇ ವೈದಿಕ ವಿದ್ವಾಂಸರ ಮನೆತನ ಅವರ ತಂದೆ ರಾಮಕೃಷ್ಣ ಶಾಸ್ತ್ರಿಗಳವರು ತಮ್ಮ ಹಿರಿಯ ಮಗ ಕೃಷ್ಣಶಾಸ್ತ್ರಿಗೆ ಬಾಲ್ಯದಲ್ಲಿಯೇ ಅಷ್ಟಾಧ್ಯಾಯಿ ಪಾಠ ಮಾಡಿಸಿದ್ದರು ಕೃಷ್ಣಶಾಸ್ತ್ರಿಗಳು ಆ ಸಂಪ್ರದಾಯದ ಸಂಸ್ಕಾರಕ್ಕೆ ಕಡೆಯವರೆಗೂ ಬಹು ಬೆಲೆ ಕೊಟ್ಟಿದ್ದರು ಅವರು ಓರಿಯೆಂಟಲ್ ಲೈಬ್ರರಿಯಲ್ಲಿಯೂ ಕಾಲೇಜಿನಲ್ಲಿಯೂ ಉದ್ಯೋಗದಲ್ಲಿದ್ದಾಗ ವೇದಾಂತಾದಿ ಶಾಸ್ತ್ರಗಳ ಭಾಷ್ಯ ವ್ಯಾಸಂಗಕ್ಕಾಗಿ ಸಂಸ್ಕೃತ ಮಹಾಪಾಠ ಇತರ ವಿದ್ಯಾರ್ಥಿಗಳಂತೆ ಮಡಿಯಿಟ್ಟುಕೊಂಡು ಹೋಗಿ ಬರುತ್ತಿದ್ದರು ಉದ್ಯೋಗಾರಂಭ ಕೃಷ್ಣಶಾಸ್ತ್ರಿಗಳ ಉದ್ಯೋಗ ಪ್ರಾರಂಭವಾದದ್ದು ಮೈಸೂರು ಡೆಪ್ಯೂಟಿ ಕಮಿಷನರ್ ಆಫೀಸಿನಲ್ಲಿ ಅಲ್ಲಿ ಅವರಿಗೆ ಬಂದ ಅಭ್ಯಾಸ ದಾಖಲೆ ಇಡುವುದು ಇಂದ ಗೆ ರಿಜಿಸ್ಟರುಗಳನ್ನಿಡುವುದು ಮೊದಲಾದ ಕಾರ್ಯವಂತಿಕೆ ವ್ಯವಸ್ಥೆ ಇದು ಕಡೆಯವರೆಗೂ ಅವರ ಒಂದು ವಿಶೇ ಗುಣವಿಶೇಷ ಯಾವ ಸಂಗತಿಗೂ ಲೆಕ್ಕಾಚಾರ ದಾಖಲೆ ಕ್ರಮಬದ್ಧತೆ ಈ ವಿಷಯದಲ್ಲಿ ಅವರು ವೆಂಕಟನಾರಾಯಣಪ್ಪನವರಿಗೆ ಸಮಾನರು ಈ ಗುಣ ವೆಂಕಣ್ಣಯ್ಯನಲ್ಲಿ ಸಂಪೂರ್ಣ ಶೂನ್ಯ ಸ್ವಲ್ಪ ಕಾಲಾನಂತರ ಕೃಷ್ಣಶಾಸ್ತ್ರಿಗಳು ಡಿಸ್ಟಿಕ್ಟ್ ಆಫೀಸಿನಿಂದ ಕಾಲೇಜಿನ ಉದ್ಯೋಗಕ್ಕೆ ಬಂದರು ಆಮೇಲೆ ಕಾಲೇಜಿನಿಂದ ಓರಿಯಂಟಲ್ ಲೈಬ್ರರಿಗೆ ವರ್ಧವಾಯಿತು ಅವರ ಜೀವಮಾನದಲ್ಲೆಲ್ಲ ಈ ಓರಿಯೆಂಟಲ್ ಲೈಬ್ರರಿಯ ಉದ್ಯೋಗದಷ್ಟು ಬೇಸರ ಉಂಟು ಮಾಡಿದ ಸಂದರ್ಭ ಇನ್ನೊಂದಿಲ್ಲ ಆ ಸಂಸ್ಥೆಯಲ್ಲಿ ಕೃಷ್ಣಶಾಸ್ತ್ರಿಗಳವರ ಪಾಲಿಗೆ ಬಂದ ಕೆಲಸ ಗ್ರಂಥ ಶೋಧನೆಯಲ್ಲ ಗ್ರಂಥ ವಿದ್ಯಾ ವಿದ್ವತ್ ಸಂಪರ್ಕವೂ ಅಲ್ಲ ಅವರಿಗೊಪ್ಪಿಸಿದ ಕೆಲಸ ಡಿಸ್ಪ್ಯಾಚಿಂಗ್ ರವಾನೆ ಗುಮಾಸ್ತೆಯದು ಪುಸ್ತಕಗಳನ್ನು ಪ್ಯಾಕ್ ಮಾಡುವುದು ಆ ಪ್ಯಾಕೆಟ್ಗಳ ತೂಕ ಗೊತ್ತು ಮಾಡುವುದು ಅದಕ್ಕೆ ತಗಲುವ ಅಂಚೆ ವೆಚ್ಚದ ಲೆಕ್ಕಾಚಾರ ಗಿರಾಕಿಗಳಿಗೆ ಉತ್ತರ ಕೊಡುವುದು ಅಂಗೀಕಾರವಾಗದೆ ವಾಪಸ್ ಬಂದ ಪುಸ್ತಕಗಳ ಬಾಂಗಿಗಳ ಲೆಕ್ಕವಿಡುವುದು ಇದಕ್ಕಾಗಿ ಸರ್ವದಾ ಕತ್ತರಿ ಟ್ವೈಂಜಾರ ಗೋಂದುಗಳಲ್ಲಿ ಕೈಯಾಡಿಸುತ್ತಿರುವುದು ಇದು ಕೃಷ್ಣಶಾಸ್ತ್ರಿಗಳ ಪಾಡು ಅವರು ಈ ಪಾಡು ಪಡುತ್ತಿದ್ದುದನ್ನು ನಾನು ಬೇಸರಪಟ್ಟು ನೋಡಿ ನಾನು ಬೇಸರಪಟ್ಟುಕೊಂಡಿದ್ದೆ ಸರ್ಕಾರದ ಕಚೇರಿಗಳಲ್ಲಿ ರೇಷ್ಮೆ ವಸ್ತ್ರಗಳನ್ನು ಜೋಡು ವರೆಸುವುದಕ್ಕೆ ಉಪಯೋಗಿಸುವುದು ತೊಗಲಿನ ರಟ್ಟನ್ನು ಕರವಸ್ತ್ರವೆಂದು ಉಪಯೋಗಿಸುವುದು ಅಪರೂಪವಲ್ಲ ಕೃಷ್ಣಶಾಸ್ತ್ರಿಗಳು ಓರಿಯೆಂಟಲ್ ಲೈಬ್ರರಿಯಲ್ಲಿದ್ದಾಗ ಆ ಸಂಸ್ಥೆಯ ಮುಖ್ಯಾಧಿಕಾರಿ ಕಾರ್ಯಾಧಿಕಾರದಲ್ಲಿದ್ದವರು ಅಸ್ಥ ಅರ್ಥಶಾಸ್ತ್ರ ವಿಶಾರದ ಮಹಾ ಮಹೋಪಾಧ್ಯಾಯ ಮಹೋಪಾಧ್ಯಾಯ ಡಾ ಆರ್ ಶ್ಯಾಮಶಾಸ್ತ್ರಿಗಳು ಶ್ಯಾಮಶಾಸ್ತ್ರಿಗಳು ಮಹಾವಿದ್ವಾಂಸರು ಸಂಶೋಧಕರು ವಿದ್ವಾದಾಭಿಮಾನಿಗಳು ಆದರೆ ಅವರು ಏನು ಮಾಡಿ ಯಾರು ಕೆಲಸ ನಡೆಯಬೇಕಲ್ಲ ಸಮಗಿದ ಸಿಬ್ಬಂದಿಯನ್ನು ಕಾರ್ಯಾನುಕೂಲಕ್ಕೆ ವಿನಿಯೋಗಿಸಬೇಕು ಹಾಗೆ ರೇಷ್ಮೆಯ ದುಕುಲನ್ನು ಇದ್ದಲು ಮೂಟೆಗೆ ಉಪಯೋಗಿಸಬೇಕಾಯಿತು ಪಾಠಕ್ರಮ ಕೃಷ್ಣಶಾಸ್ತ್ರಿಗಳು ಕಾಲೇಜಿಗೆ ಹಿಂತಿರುಗಿ ಬಂದ ಮೇಲೆ ಕಡೆಯವರೆಗೂ ಅವರ ಮನಸ್ಸಿನಲ್ಲಿ ಒಂದು ತೃಪ್ತಿ ತುಂಬಿತು ತಮಗೆ ಸಹಜವಾದ ವೃತ್ತಿಯಾದ ಪಾಠ ಪ್ರವಚನದ ಅವಕಾಶ ತಮಗೆ ದೊರೆಯಿತೆಂದು ಪಾಠ ಹೇಳುವುದರಲ್ಲಿ ಶಿಷ್ಯರನ್ನು ತಿದ್ದುವುದರಲ್ಲಿ ಕಾವ್ಯ ವ್ಯಾಕರಣಗಳನ್ನು ವಿವರಣೆ ಮಾಡುವುದರಲ್ಲಿ ಅವರಿಗೆ ತುಂಬಾ ಉತ್ಸಾಹ ಯಾವ ಚಿಂತೆಯಿದ್ದರೂ ಯಾವ ಅನ್ಯ ಕರ್ತವ್ಯ ಇದ್ದರೂ ಅವರು ತಮ್ಮ ಕ್ಲಾಸು ತಮ್ಮ ಪಾಠ ತಮ್ಮ ಶಿಸ್ತು ಇದನ್ನು ಮರೆಯರು ಕೃಷ್ಣಶಾಸ್ತ್ರಿಗಳ ಪಾಠಕ್ರಮ ಶಿಷ್ಯರಿಗೆ ಕುತೂಹಲಕಾರಿಯಾಗಿತ್ತೆಂದು ನಾನು ಕೇಳಿದ್ದೇನೆ ಪಠ್ಯ ಗ್ರಂಥಕ್ಕೆ ಸಂವಾದಿಯಾದ ಇಂಗ್ಲಿಷ್ ಸಂಸ್ಕೃತ ಸಾಹಿತ್ಯವನ್ನು ವಿಷಯಕ್ಕೆ ಸಂಬಂಧಪಟ್ಟ ಅಂದಿನ ಸಂಗತಿಗಳನ್ನು ಉದಾಹರಣೆ ಕೊಟ್ಟು ಪಾಠವನ್ನು ಮನೋರಂಜಕವನ್ನಾಗಿ ಮಾಡುತ್ತಿದ್ದರು ಪ್ರಬುದ್ಧ ಕರ್ನಾಟಕ ಕರ್ನಾಟಕ ಸಂಘದ ಚಟುವಟಿಕೆಗಳ ವಿಷಯದಲ್ಲಿಯೂ ಪ್ರಬುದ್ಧ ಕರ್ನಾಟಕ ಪತ್ರಿಕೆಯ ಸಂಪಾದನೆಯ ವಿಷಯದಲ್ಲಿಯೂ ಕೃಷ್ಣಶಾಸ್ತ್ರಿಗಳು ಪಾಲುಮಾರದವರಾಗಿದ್ದರು ಸ್ವಯಂಕೃತವಾಗಿದ್ದ ಆ ಎರಡು ಜವಾಬ್ದಾರಿಗಳನ್ನು ಅವರು ಪ್ರೊಫೆಸರ್ ಸ್ಥಾನದ ಅವಶ್ಯ ಕರ್ತವ್ಯವೆಂದು ಭಾವಿಸಿದ್ದರೆ ಹೊರತು ಅದು ಯಾವುದೋ ಬೇಕೋ ಬಿಟ್ಟಿ ಎಂದು ಒಂದು ದಿನವೂ ಅಂದುಕೊಂಡವರಲ್ಲ ಸಂಘವು ಪತ್ರಿಕೆಯು ಮಾನಸಿಕ ಸಂತಾನ ಆದದ್ದರಿಂದ ಆ ಎರಡರ ಪೋಷಣೆಯು ಅವರಿಗಿದ್ದ ಪ್ರಥಮ ಪಂಕ್ತಿಯ ಉತ್ತರ ಭಾರಗಳಲ್ಲಿ ಗಣ್ಯವಾಗಿದ್ದವು ವೆಂಕಟಣ್ಣಯ್ಯನವರ ಬೋಧನಾ ಪರಿಪಾಟಿ ಕೃಷ್ಣಶಾಸ್ತ್ರಿಗಳ ದಿಕ್ಕಿಂತ ಕೊಂಚ ಬೇರೆ ತೆರೆದಾಗಿದ್ದರೂ ವಿದ್ಯಾರ್ಥಿಗಳಿಗೆ ಆಕರ್ಷಣೆಯನ್ನುಂಟು ಮಾಡುವುದರಲ್ಲಿಯೂ ಅವರ ಉತ್ಸಾಹವನ್ನು ಕೆರಳಿಸುವುದರಲ್ಲಿಯೂ ಎರಡು ಸಮ ಸಮನಾಗಿದ್ದವು ಚಟುವಟಿಕೆಗಳ ವಿಷಯದಲ್ಲಿಯೂ ಹಾಗೆಯೇ ಇಬ್ಬರ ಶ್ರದ್ಧೆಯೂ ಸರಿಸಮಾನ ಆದರೆ ವೆಂಕಟಣ್ಣಯ್ಯನವರದು ಹೆಚ್ಚಾಗಿ ಪ್ರೇರಕ ವೃತ್ತಿ ಕೃಷ್ಣಶಾಸ್ತ್ರಿಗಳದು ಸಾಧಕ ವೃತ್ತಿ ವೆಂಕಣ್ಣಯ್ಯ ಇನ್ನು ಯಾರಿಗೋ ಹೇಳಿದಂತೆ ಕೃಷ್ಣಶಾಸ್ತ್ರಿಗೆ ಕೇಳುವ ಹಾಗೆ ಸಲಹೆ ಕೊಡುವರು ಅಲ್ಲಲ್ಲಿ ನಾಲ್ಕು ಉದುಕಡ್ಡಿ ಸಿಕ್ಕಿಸಿದರೆ ಗಮ್ಮೆಂದಿರುತ್ತದೆ ಪಟಗಳಿಗೆ ಸೇವಂತಿಗೆ ಹಾರ ಹಾಕಿದರೆ ಕಣ್ಣಿಗೆನೋ ಪಸಂದಾಗಿರುತ್ತದೆ ಆದರೆ ಮಲ್ಲಿಗೆ ಹಾರ ಹಾಕಿದರೆ ಒಳ್ಳೆಯ ರಾಜಸ್ಥಾನದಂತಾಗುತ್ತದೆ ಕೋಸಂಬರಿ ಏನೋ ಒಳ್ಳೆಯದೇ ಆದರೆ ಎಳೆಯ ಮಾವಿನಕಾಯಿಯನ್ನು ಸಣ್ಣಗೆ ತುರಿದು ನೌರಾಗಿ ಬೆರೆಸಿದರೆ ಅದೊಂದು ಹೆಚ್ಚಿನ ಸ್ವಾರಸ್ಯ ಹೀಗೆ ಧ್ವನಿ ಪ್ರಧಾನವಾಗಿ ಮಾತನಾಡುವರು ವೆಂಕಣ್ಣಯ್ಯ ಕೃಷ್ಣಶಾಸ್ತ್ರಿ ಅದನ್ನೆಲ್ಲಾ ಕೇಳಿ ಹುಸಿಹುಸಿ ರೇಗಾಡಿ ಆ ಸಲಹೆಗಳನ್ನೆಲ್ಲಾ ನಡೆಸುವುದು ಇದು ನಮಗೆಲ್ಲಾ ಇದ್ದ ಒಂದು ವಿನೋದ ಸಂಘದ ಕಾರ್ಯಗಳೆಲ್ಲ ಹೀಗೆಯೇ ವೆಂಕಣ್ಣಯ್ಯನವರು ನೌರಾಗಿ ಸಲಹೆ ಹೇಳುತ್ತಿರುವುದು ಕೃಷ್ಣಶಾಸ್ತ್ರಿ ಮುಸಿಮುಸಿ ಮುನಿಸ್ ಮುನಿಸಿನಿಂದ ಎಲ್ಲಾ ಕಾರ್ಯವನ್ನು ಕ್ರಮವಾಗಿ ನಡೆಸುವುದು ವೆಂಕಣ್ಣಯ್ಯನ ಚತುರ್ಭುಜ ಪ್ರಬುದ್ಧ ಕರ್ನಾಟಕ ಪತ್ರಿಕೆಯ ಕೆಲಸದ ವಿಷಯದಲ್ಲಿ ಮಾತ್ರ ಆಗಾಗ ಇಬ್ಬರಿಗೂ ಮಾತುಕತೆ ನಡೆಯುವುದುಂಟು ಅದು ಹಾಸ್ಯಕಲಹ ವೆಂಕಣ್ಣಯ್ಯ ಪತ್ರಿಕೆಗಾಗಿ ಲೇಖನ ಕೊಡಬೇಕೆಂದರೆ ಹಿಂದೆಟ್ಟು ಆತ ಪತ್ರಿಕೆಗಾಗಿ ಬರೆದ ಲೇಖನಗಳು ಬಹು ಕೊಂಚ ಇಲ್ಲವೋ ಏನೋ ಬರವಣಿಗೆ ಎಲ್ಲ ಕೃಷ್ಣಶಾಸ್ತ್ರಿಯದೆ ಇದನ್ನು ಪ್ರಸ್ತಾವಿಸಿ ಕೃಷ್ಣಶಾಸ್ತ್ರಿ ವೆಂಕಣ್ಣಯ್ಯನನ್ನು ಮಹಾವಿಷ್ಣುವಿಗೆ ಹೋಲಿಸುವರು ಮಹಾವಿಷ್ಣುಗಿರುವಂತೆ ವೆಂಕಣ್ಣಯ್ಯನಿಗೆ ಚತುರ್ಭುಜ ಅವಿಷಯ ಅನಭ್ಯಾಸ ಬುದ್ಧಿಮಾಂದ್ಯ ಅನ್ಯ ಕರ್ತವ್ಯ ಭಾರ ವೆಂಕಣ್ಣಯ್ಯ ಒಂದು ಆರ್ಟಿಕಲ್ ಕೊಡೆಯ ಮುಂದಿನ ಸಂಚಿಕೆಗೆ ಎಂದರೆ ಅವರು ಕೃಷ್ಣ ನನಗೇನು ತಿಳಿಯುತ್ತದೋ ವಿಷಯವೇ ಇಲ್ಲವಲ್ಲ ನೀನು ಹೇಳುವ ವಿಷಯ ನಿನಗೆ ಸರಿ ನೀನು ಪಂಡಿತ ಅದು ಶಾಸ್ತ್ರದ ವಿಷಯ ನಿನ್ನೆದುರಿಗೆ ನಾನು ಅದಕ್ಕೆ ಕೈ ಹಾಕುವುದೇ ಎನ್ನುವರು ಇಂಥ ಪ್ರತ್ಯುತ್ತರಕ್ಕೆ ಅವಕಾಶ ಬಿಡದಿರುವ ವಿಷಯವನ್ನು ಸೂಚಿಸಿದರೆ ಆಗ ಕೃಷ್ಣ ಬರಿಯುವ ಅಭ್ಯಾಸವೇ ಇಲ್ಲವಲ್ಲೋ ಪೇನಾ ನಡೆದರಲ್ಲವೇ ಏನೇನೋ ಸಂದೇಹಗಳು ಬಂದು ಬಿಡುತ್ತವೆ ನಡು ನಡುವೆ ಲೇಖನಿ ನಡೆಯುವುದಿಲ್ಲವೆನ್ನುತ್ತದೆ ನಾನೇನು ಮಾಡಲಿ ಎಂದು ಅಂಗಲಾಚುವರು ಹೋಗಲಪ್ಪ ಇತರರು ಬರೆದು ಕಳಿಸಿರುವ ಪ್ರಬಂಧಗಳನ್ನು ನೋಡಿಕೊಡಯ್ಯಾ ಎಂದರೆ ಕೃಷ್ಣ ನನ್ನ ತಲೆಗೆ ಹತ್ತುವುದೇ ಇಲ್ಲವಲ್ಲೋ ಏನೇನೋ ದೊಡ್ಡ ದೊಡ್ಡ ವಿಷಯಗಳನ್ನೆಲ್ಲಾ ಕುರಿತು ಬರೆದಿರುತ್ತಾರೆ ನಾನು ಕೈ ಹಾಕಿದರೆ ಕೆಟ್ಟು ಹೋದೀತು ಎನ್ನುವರು ನಾನು ನನ್ನ ಬೆರವಣಿಗೆಯನ್ನು ಒಂದು ಸಲ ನೋಡಿ ಸರಿಪಡಿಸಿಕೊಡುವಂತೆ ಕೇಳಿದಾಗ ಹೇಳಿದರು ಈ ಹೊತ್ತು ಕ್ಲಾಸ್ ಇದೆ ದಶರೂಪಕ ನೋಡಬೇಕು ಸಾಹಿತ್ಯ ನೋಡಬೇಕು ಅದಕ್ಕೆಲ್ಲಾ ಹೊತ್ತು ಹಿಡಿಯುತ್ತದೆ ನಾನೇನು ನಿನ್ನ ಹಾಗೆ ವಿದ್ವಾಂಸನೆ ನಿನಗಾದರೆ ಸುಲಭ ಹೀಗೆಲ್ಲಾ ಹೇಳಿ ತಪ್ಪಿಸಿಕೊಳ್ಳುವರು ಈ ಮನುಷ್ಯನನ್ನು ಹೇಗೆ ಸಾರ್ ಹಿಡಿಯುವುದು ಎಲ್ಲಕ್ಕೂ ಒಂದು ನೆವ ಸಿದ್ಧವಾಗಿಟ್ಟಿರುತ್ತಾನೆ ನುಣುಚಿಕೊಂಡು ಬಿಡುತ್ತಾನೆ ಅವರಿಬ್ಬರ ಈ ಸ್ನೇಹ ಕೇಳುತ್ತಿರುವುದೇ ನನಗೊಂದು ವಿನೋದ ಆದರೆ ನಿಜವನ್ನು ಹೇಳುವಾಗ ವೆಂಕಣ್ಣಯ್ಯನದು ಕೊಂಚ ತಲೆ ತಪ್ಪಿಸಿಕೊಳ್ಳುವ ಮನೋಗತ ಎಂದೇ ಹೇಳಬೇಕು ಆತನದು ದಾಕ್ಷಿಣ್ಯ ಪ್ರವೃತ್ತಿ ಯಾರ ವಿಷಯದಲ್ಲಿಯೂ ಕಟುವಾಗಿ ಮಾತನಾಡಲಾರ ಇನ್ನೊಬ್ಬರ ಬರವಣಿಗೆಯನ್ನು ತಾನು ತಿದ್ದಿದರೆ ಅದರಲ್ಲಿ ದೋಷ ತೋರಿಸಿದರೆ ಅವರು ಎಲ್ಲಿ ನೊಂದುಕೊಂಡಾರೋ ಎಂಬ ಶಂಕೆ ಆತನನ್ನು ಹಿಡಿದಿತ್ತು ಅದರ ಜೊತೆಗೆ ಸೋಮಾರಿತನ ಇರಲಿಲ್ಲವೆಂದು ಹೇಳಲಾರೆ ವೆಂಕಟನಾರಾಯಣಪ್ಪನವರು ಕೃಷ್ಣಶಾಸ್ತ್ರಿಗಳು ವೆಂಕಣ್ಣಯ್ಯನ ಹುಟ್ಟು ಗುಣ ಲೇಸಿನೆಸ್ ಸೋಮಾರಿ ತನವೆಂದೇ ಹೇಳುತ್ತಿದ್ದರು ಅವರು ಹಾಗೆ ಹೇಳಿದರೆ ವೆಂಕಣ್ಣಯ್ಯ ಮುನಿಸಿಕೊಳ್ಳದೆ ನಗುತ್ತಾ ಹುಟ್ಟು ಗುಣವನ್ನು ಏನು ಮಾಡುವುದಕ್ಕಾಗುತ್ತದೆ ಎನ್ನುವರು ಯಾರಾದರೂ ಗಣ್ಯರಾದವರು ವೆಂಕಣ್ಣಯ್ಯನ ಕೈಗೆ ತಮ್ಮ ಬರಹವನ್ನು ಕೊಟ್ಟು ನೋಡಿ ತಿದ್ದಬೇಕೆಂದು ಪದೇ ಪದೇ ನಿರ್ಬಂಧ ಪಡಿಸಿದರೆ ಆಗ ವೆಂಕಣ್ಣಯ್ಯ ಅದನ್ನು ಓದಿದಂತೆ ಮಾಡಿ ಇಲ್ಲಿ ತಾ ಒತ್ತು ಸರಿಯಾಗಿ ಬಿದ್ದಿಲ್ಲ ಇಲ್ಲಿ ಬಾ ಎಂಬುದರ ಕಡೆಯ ಗೆರಿಯು ಮೇಲಕ್ಕೆ ಹೋಗಬೇಕೆಂದು ತೋರುತ್ತದೆ ಇಲ್ಲದಿದ್ದರೆ ಓ ಆಗಿಬಿಟ್ಟಿತ್ತು ಇಲ್ಲಿ ತಾ ಎಂಬುದರ ತಲೆಕಟ್ಟು ಸರಿಯಾಗಿಲ್ಲ ಅದು ತೋ ೇನೋ ಗೊತ್ತಾಗುವುದಿಲ್ಲ ಇಂಥ ಜುಜುಬಿ ಸಲಹೆಗಳನ್ನು ಕೊಟ್ಟು ಕತೆ ಮುಗಿಸಿಬಿಡುವರು ಕೃಷ್ಣಶಾಸ್ತ್ರಿಗಳ ದಾರಿ ಇದಕ್ಕೆ ವಿರುದ್ಧವಾದದ್ದು ಇಲ್ಲಿ ಸುಷ್ಟು ನೋ ಸುಷ್ಟು ನೋ ಯಾವುದೂ ಸರಿ ಎಂದು ತಿಳಿದುಕೊಂಡಿದ್ದೀರಿ ನಿಮಗೆ ಪೂರ್ವಪ್ರಯೋಗ ಎಲ್ಲಿದೆ ಈ ರೂಪ ಹೇಗೆ ಸಿದ್ಧವಾಗುತ್ತದೆ ಎಂದು ಮೊದಲು ಮಾಡಿ ಕೊಂಚ ಆಗ್ರಹದ ತೋರಿಕೆಯೊಡನೆ ಮಾತನಾಡುವರು ನಿಜವಾದ ಆಗ್ರಹವೇನೂ ಇರಲಿಲ್ಲ ಆದರೆ ಅವರ ಅಭ್ಯಾಸದ ದ್ವನಿ ಅಂತಾದ್ದು ಕೃಷ್ಣ ಶಾಸ್ತ್ರಿಗಳಿಗೂ ನನಗೂ ಆಗಾಗ ತಕರಾರುಗಳು ಬರುತ್ತಿದ್ದವು ನಮಗಿಬ್ಬರಿಗೂ ಸ್ನೇಹಿತರಾಗಿದ್ದ ಎಸ್ ಜಿ ಶಾಸ್ತ್ರಿಗಳು ಸಾಕ್ರಿಟಿಸನ ಮರಣ ಎಂಬ ಇಂಗ್ಲಿಷ್ ನಾಟಕವನ್ನು ಕನ್ನಡಕ್ಕೆ ಪರಿವರ್ತಿಸಿದ್ದರು ಅದಕ್ಕೆ ನಾನು ಮುನ್ನುಡಿ ಬರೆಯಬೇಕೆಂದು ಅವರಿಬ್ಬರು ಅಪ್ಪಣೆ ಮಾಡಿ ಅಪ್ಪಣೆ ಮಾಡಿದ ಮೇರೆಗೆ ನಾನು ಬರೆದ ಪ್ರಬಂಧದಲ್ಲಿ ಸಾಕ್ರಿಟಿಸನ ಹೆಂಡತಿ ಜಾಂತೀಪೆಯನ್ನು ಕುರಿತು ಒಂದು ಮಾತನ್ನು ಬರೆದೇ ಆಕೆ ಜಗಳಗಂಟಿ ಆಕೆ ಜಗಳಗಂಟಿ ತನದಿಂದ ಸಾಕ್ರೆಟೀಸನ ಮನಸ್ಸು ತತ್ವ ವಿಚಾರಕ್ಕೆ ತಿರುಗಿತು ಎಂದು ಇದರ ಮೇಲೆ ಕೃಷ್ಣಶಾಸ್ತ್ರಿಗಳು ತಕರಾರೆತ್ತಿದರು ಸಾಕ್ರೆಟೀಸನು ಮನೆ ಮಕ್ಕಳನ್ನು ನೋಡದೆ ಬೀದಿ ಬೀದಿಯಲ್ಲಿ ತತ್ವ ವಿಚಾರ ಹರಟೆ ನಡೆಸುತ್ತಾ ನಿಂತರೆ ಆಕೆ ಗೃಹ ಕೃತ್ಯ ಹೇಗೆ ಮಕ್ಕಳನ್ನು ಪೋಷಿಸುವುದು ಹೇಗೆ ಗಂಡನ ತತ್ವ ವಿಚಾರವೇ ಹೆಂಡತಿಯ ಜಗಳ ಗಂಟಿತನಕ್ಕೆ ಕಾರಣವಾಯಿತು ಅಂತವನ ಜೊತೆಯಲ್ಲಿ ಯಾವಳಾದರೂ ಹೇಗೆ ಬದುಕಲಾಗಿ ಒಂದು ಸಂಜೆ ಕೃಷ್ಣಶಾಸ್ತ್ರಿಗಳು ಗೋಕುಲ ಸಂಸ್ಥೆಗೆ ಬಂದಿದ್ದರು ಅವರು ಅಲ್ಲಿಂದ ಹೊರಡುವ ವೇಳೆಗೆ ಸರಿಯಾಗಿ ಇನ್ನೊಬ್ಬ ಸ್ನೇಹಿತರು ಅಲ್ಲಿಗೆ ಬಂದರು ಅವರು ಕೃಷ್ಣಶಾಸ್ತ್ರಿಗಳನ್ನು ಕುರಿತು ಹೇಳಿದರು ಸಾರ್ ಕನ್ನಡ ಲೋಕಕ್ಕೆ ನಿಮ್ಮ ವಚನ ಭಾರತದಿಂದ ಬಹುದೊಡ್ಡ ಉಪಕಾರವಾಗಿದೆ ನೀವು ಹಾಗೆಯೇ ವಚನನ ರಾಮಾಯಣವನ್ನೂ ಬರೆಯಬೇಕು ಸರ್ ಅದು ಆಗುವ ಕೆಲಸವಲ್ಲಪ್ಪ ಅದೇಕೆ ಸರ್ ಹಾಗೆ ಹೇಳುತ್ತೀರಿ ಭಾರತ ಪುರಾಣವಪ್ಪ ರಾಮಾಯಣ ಕಾವ್ಯ ಅದರ ಸೊಗಸನ್ನು ಸಂಗ್ರಹ ಮಾಡುವುದಕ್ಕಾಗುವುದಿಲ್ಲ ಭಾರತದಲ್ಲಿ ಕಾವ್ಯಕ್ಕಿಂತ ಕತೆ ಮುಖ್ಯ ಅದನ್ನು ಸುಲಭವಾಗಿ ಹೇಳಬಹುದು ರಾಮಾಯಣದಲ್ಲಿ ಕತೆಗಿಂತ ಕಾವ್ಯ ಮುಖ್ಯ ಆ ಸೊಗಸನ್ನು ವಚನದಲ್ಲಿ ಹೇಗೆ ತರುವುದು ಚಂಚಂದ್ರಕರ ಸ್ಪರ್ಶ ಹಶೋನ್ ನಿಖಿಲತ ತಾರಕಾಹ ಸಂಗ್ರಹದಲ್ಲಿ ಇಂತದನ್ನು ಹೇಗೆ ಹೇಳುವುದು ಇದನ್ನು ಹೇಳದೆ ಬಿಟ್ಟರೆ ಕಾವ್ಯದ ಸ್ವಾರಸ್ಯವನ್ನು ಬಿಟ್ಟಂತಾಗುತ್ತದೆ ಇನ್ನೊಂದು ಪ್ರಕರಣ ಜ್ಞಾಪಕಕ್ಕೆ ಬರುತ್ತದೆ ಒಂದು ದಿನ ಸೆಂಟ್ರಲ್ ಕಾಲೇಜಿನ ಗಣಿತಶಾಸ್ತ್ರ ಮಂದಿರದಲ್ಲಿ ಕರ್ನಾಟಕ ಸಂಘದ ಯಾವುದೋ ಸಭೆ ನಡೆಯಿತು ಸುಮಾರು ಎಂಟು ಗಂಟೆಯ ವೇಳೆಗೆ ಆ ಸಭೆ ಮುಗಿಯಿತು ಎಲ್ಲರೂ ಹೊರಟು ಮೇಲೆ ನಾವು ಮೂರು ನಾಲ್ಕು ಮಂದಿ ಮಾತ್ರ ಉಳಿದುಕೊಂಡಿದ್ದೆವು ಪ್ರಾಣಿಶಾಸ್ತ್ರದ ಪ್ರೊಫೆಸರ್ ಆಗಿದ್ದ ಸಿಆರ್ ನಾರಾಯಣರಾಯರು ತಮ್ಮ ವ್ಯೂಕ್ ಮೋಟಾರ್ ಕಾರನ್ನು ಸಭಾಮಂದಿರದ ಮುಂದೆ ನಿಲಿಸಿದ್ದರು. ನನ್ನನ್ನು ಕೃಷ್ಣ ಶಾಸ್ತಿಗಳನ್ನು ಕರೆದರು ನಾನು ಗಾಡಿ ಹತ್ತಿ ಕುಳಿತುಕೊಂಡೆ ಕೃಷ್ಣ ಶಾಸ್ತ್ರಿಗಳು ನಿಂತೇ ಇದ್ದರು ಸಿ ಆರ್ ನಾರಾಯಣರಾಯರೆಂದರು ಶಾಸ್ತ್ರಿಗಳೇ ಮಾಡಬೇಕಲ್ಲ ಇಲ್ಲ ನಾನು ನಿಮ್ಮ ಗಾಡಿಯಲ್ಲಿ ಬರುವುದಿಲ್ಲ ಅದೇಕೆ ನನ್ನ ಮೇಲೆ ಕೋಪ ಕೋಪವಲ್ಲ ಸ್ವಾಮಿ ನನಗೆ ಬೈಸಿಕಲ್ ಇದೆ ಅದರ ಮೇಲೆ ನಾನು ಹೋಗುತ್ತೇನೆ ಬೈಸಿಕಲ್ ಅನ್ನು ರಾತ್ರಿ ಇಲ್ಲಿಯೇ ಇಟ್ಟಿದ್ದರಾಯ್ತು ನಾಳೆ ಪುನಃ ನಾನು ಕಾಲೇಜಿಗೆ ಬರಬೇಕಲ್ಲ ಆಗ ನಿಮ್ಮ ಕಾರು ಇರುತ್ತದೆಯೇ ನನಗೆ ಅದಕ್ಕೇನು ಕಷ್ಟ ಅಗತ್ಯವಾಗಿರುತ್ತದೆ ನಿಮ್ಮ ಮನೆಯ ಬಾಗಿಲಲ್ಲಿ ಕಾದಿರುತ್ತದೆ ಅದು ನಿಮ್ಮ ಒಳ್ಳೆಯತನ ಸ್ವಾಮಿ ನಾನು ಏಕೆ ನಿಮ್ಮ ಹಂಗಿಗೆ ಸಿಕ್ಕಬೇಕು ಇದು ಕೃಷ್ಣಶಾಸ್ತ್ರಿ ಅನಾವಿದ್ದಂ ರತ್ನಂ ಸಾಣೆ ಹಿಡಿಯದಿದ್ದ ವಜ್ರ ವಿಷಯವನ್ನು ಸಂಪೂರ್ಣವಾಗಿ ಹೇಳಬೇಕೆಂದರೆ ವೆಂಕಣ್ಣಯ್ಯ ಕೃಷ್ಣಶಾಸ್ತ್ರಿ ಬೇರೆ ಬೇರೆಯಲ್ಲ ಮೈಸೂರು ಕಾಲೇಜಿನ ಕರ್ನಾಟಕ ಸಂಘದ ಒಂದು ಸಂತೋಷಕೂಟದಲ್ಲಿ ಕಾರ್ಯದರ್ಶಿ ವೆಂಬಾರ್ ವೆಂಕಣ್ಣ ವೆಂಕಟಾಚಾರ್ಯರು ತಮಗೆ ಗುರುಗಳಾಗಿದ್ದ ಆ ಇಬ್ಬರನ್ನು ಕುರಿತು ನಾಟಕದ ವರದಾಚಾರ್ಯರ ಒಂದು ನುಡಿಯನ್ನು ಉದಾಹರಿಸಿದರು ಮನವೊಂದೇ ಯೋಚಿಸಲು ತನುವೆರಳು ಸಾಧಿಸಲು